ಸ್ವಉಷಾ ಅವರ ತೊಗಲುಗೊಂಬಿಯ ಆತ್ಮಕಥೆ ಕವಿತೆ ತೊಗಲುಗೊಂಬಿಯ ಆತ್ಮಕಥೆ ಹುಟ್ಟಿದ್ದು ಕಿಟಕಿ ಬಾಗಿಲಿಲ್ಲದ ಒಂಟಿ ಕಂಬದ ಮನೆಯೊಳಗೆ ಕಣ್ಣು ಕಿವಿ ತೆರೆದಾಗ ಅಮೃತ ವರ್ಷಿಣಿ ವೀಣೆ ಸಮೋಹನ ಮುರಳಿ ತೊಟ್ಟಿಲ ತೂಗುವ ಅಪ್ಸರೆಯ ಹಳ್ಳೊಳ್ಳಾಯಿ ಬಂಗಾರದ ಸರಪಣಿ ಜಗ್ಗಿ ತೊಟ್ಟಿಲಿಂದಿಳಿದು ಅಂಬಿಗಾಲಿಟ್ಟಾಗ ಕಂಡದ್ದು ಸಿಮೆಂಟು ತೊಟ್ಟಿಯ ಕೊಳ ಕತ್ತರಿ ಆಡಿಸಿದ ಗಿಡ ನಟ್ಟು ಬೆಳೆಸಿದ ಕಾಡು ಹೀಗೆ ದಿನತೆವಳಿ ಯುಗಾದಿ ಬಂದಾಗೊಮ್ಮೆ ಮನದಲ್ಲೇ ಬೇವು ಮಾವಾಗಿ ವಸಂತ ಆಗಮನ ತೋರಣ ಹೊಸ ಕಿಟಕಿ ಬಾಗಿಲು ಬಿಸಿಲು ಮನೆಯಂಗಳದಿ ತುಟಿಬೀರುವ ಕೆಂಗುಲಾಬಿ ಮಳೆಹನಿಯ ಪುಷ್ಪವೃಷ್ಟಿ ನೆಲದ ತುಂಬ ಹಸಿರು ಹಿಗ್ಗು ಗಿಡದ ಎಲೆ ಎಲೆಗೂ ಸಮೃದ್ಧಿ ಬಿಸಿಲಿಗಿಬ್ಬನಿ ಕರಗಿ ಚಿಗುರು ನಕ್ಕಾಗ ಕಾಲಸರ್ಪನಿಗೆ ಮೌನ ಸಂದೇಶ ಉದುರುವೆಲೆಯ ಹಣವಾದ ಹುಲ್ಲಿನ ಶಿಶಿರದ ಅಲಾರಂ ಕ್ಯಾಲೆಂಡರ್ ಗಡಿಯಾರದ ಸ್ಪೀಡೋಮೀಟರು ತುಟಿಯಂಚಲ್ಲೆ ಸಪ್ತನಗು ಕಣ್ಣಲ್ಲಿ ಭೀತಿ ಕಣ್ಣಲ್ಲಿ ಭೀತಿ ಚಿಗುರಿದ್ದು ಅರಳಿದ್ದು ತಲೆ ಕಂಡೊಡನೆ ತುಳಿದು ಕೊಲ್ಲುವಕ್ಕಂಸಲೋಕ ತುಟಿಯೆಂಚಲ್ಲೇ ಸಪ್ತನಗು ಕಣ್ಣಲ್ಲಿ ಭೀತಿ ಭ್ರೂಣ ಚೀರಿದ್ದು ಅರಳಿದ್ದು ತಲೆ ಎತ್ತಿದ್ದು ಕಂಡೊಡನೆ ತುಳಿದು ಕೊಲ್ಲುವ ಕಂಸಲೋಕ ಓಟ ಒಂದೇ ಓಟ ಮಿಂದು ಬೊಟ್ಟಿಟ್ಟು ಕುರಿಗಳ ಕರವ ಯಶೋ ಸೆರಗಿನ ಕುರುಡಾಗಿ ಆ ತಂಪು ಮಲಗಿ ಗುಮ್ಮನ ಭಯ ಮರೆವ ಅಫೀಮುನಿದ್ದೆ ನೆಲಕುಮುಗಿಲಿಗೂ ಸೇತುವೆಯಾಗುವ ಕಲ್ಲು ನೆಲ ಬಿತ್ತಿ ಬೆಳೆವ ಹುಲ್ಲು ಹಸಿರಿಗೆ ಬಿಸಿಲಿಗೆ ಎದೆ ತೆರೆದು ಬದುಕುವ ಅಮಲಿನ ಹೂಗನಸು ನೆಲಕ್ಕೂ ಮುಗಿಲಿಗೂ ಸೇತುವೆಯಾಗುವ ಕಲ್ಲು ನೆಲದಲ್ಲಿ ಬಿತ್ತಿ ಬೆಳೆವ ಹುಲ್ಲು ಹಸಿರಿಗೆ ಬಿಸಿಲಿಗೆ ಎದೆ ತೆರೆದು ಬದುಕುವ ಅಮಲಿನ ಹೂಗನಸು ಕನಸುಡೆದು ಎದ್ದಾಗ ಮನೆಯ ಒಡತನಕ್ಕೆ ನಿತ್ಯ ಕುರುಕ್ಷೇತ್ರ ಸುತ್ತ ಕಟ್ಟಿಕೊಂಡ ಹೊತ್ತ ಸುತ್ತ ಕಟ್ಟಿಕೊಂಡ ಹುತ್ತ ಸೀಳಿ ಹೊರಬರಬೇಕು ಮೈ ಕೊಡವಿ ನಿಲ್ಲಬೇಕು ಏನೇನೋ ಚಡಪಡಿಕೆ ಹುತ್ತದೊಳಗೆ ಒಳಗೆ ಅರಮನೆ ಕನಸಿನಲ್ಲಿ ಎಂದೂ ಕಂಡಂತಿದ್ದ ಗಾಜಿನ ಕಂಬ ನುಣುಪು ಮೋಸ ಹುತ್ತದೊಳಗೆ ಕತ್ತಲಲ್ಲಿ ಸರ್ಪಮಣಿಯ ಬೆಳಕು ಹೊರಬರುವ ಸಿಡಿಯುವ ಚಪಲ ಈ ಹಾರಾಟಕ್ಕುತ್ತಿಟ್ಟು ಉಸಿರ ಕಟ್ಟಿಸಿ ಎದೆಗೊತ್ತಿಕೊಂಡು ಮೊಲೆಯೂಡಿಸಿ ಕೊಲುವ ತಾಯ್ತನ ನಾ ಪೂತನಿಯ ಮೊಲೆಯುಂಡು ತೆಪ್ಪಗೆ ಸಾವ ತುಂಟ ಹೆಣ ನಾ ಪೂತನಿಯ ಮೊಲೆಯುಂಡು ತೆಪ್ಪಗೆ ಸಾವ ಹೆಣ ಮತ್ತೆ ಜಾಗಟೆ ತಮಟೆ ವಾಲಗದ ಆರ್ಭಟದ ನಡುವೆ ಕಂಸನ ಅರಮನೆಯಲ್ಲಿ ಪ್ರಾಣವಿಲ್ಲದ ಪುನರ್ಜನ್ಮ ಪೂತನಿಯ ತಾಯ್ತನಕ್ಕೆ ಅಕಾಲವಸಂತ ಬಾಣಂತಿ ಮನೆಯ ಸಿನುಗು ಗಂಪಿನಲ್ಲಿ ನೀಡಿದ ಬತ್ತಲೆ ಕಾಲ ಶವಕ್ಕೆ ಪ್ರೀತಿಯ ಮಜ್ಜನ ಸಾಂಬ್ರಾಣಿ ಹಾಲ್ಮಡ್ಡಿ ಸುಗಂಧ ಧೂಪ ಗಂಧ ತೊಟ್ಟಿಲಿಗೆ ಮಲ್ಲಿಗೆ ಹಾರ ತಣ್ಣನ ಮೈಗೆ ಮಕಮಲು ತೊಡಿಸಿ ಸತ್ತವಳ ತೂಗುವ ಮನೆಯೆಲ್ಲ ಆಳುವ ಪೂತನಿ ಕಂಸರ ಜೋಡಿ ಯರವಲು ಎದೆ ಮುಖವಾಡ ಯಾರಲು ಎದೆ ಮುಖವಾಡ ಹುಸಿಬಣ್ಣದ ಉಡಿಗೆಯಲಿ ರಂಗಪ್ರವೇಶ ಪ್ರಾಣಸೂತ್ರಗಳ ಪರರಿಗಿತ್ತು ಗೊಂಬೆಯಾಟ ಪ್ರಾಣಸೂತ್ರಗಳ ಸೂತ್ರಗಳ ಪರರಿಗೆ ಇತ್ತು ಗೊಂಬೆಯಾಟ ಪರದೆ ಬೀಳುವುದಿನ್ನು ಬಹುದೂರ ಪರದೆ ಬೀಳುವುದಿನ್ನು ಬಹುದೂರ